ನಾನು ಹೋಗಿದ್ದೆ ಬೊಂಬೈಗೆ ಬೊಂಬೈ ಪಟ್ನ ನೋಡ್ಲಿಕ್ಕೆ ನಾನು ಹೋಗಿದ್ದೆ ಬೊಂಬೈಗೆ ಬೊಂಬೈ ಪಟ್ನ ನೋಡ್ಲಿಕ್ಕೆ ಟಿಕೆಟ್ ಇಲ್ಲ ಟ್ರಾವೆಲಿಂಗ್ ಮಾಡ್ರೆ ಸೆಕೆಂಡ್ ಕ್ಲಾಸ್ ಗೊತ್ತಿಲ್ಲ ಸ್ಕೂಲಿನ ಹತ್ತಿಲ್ಲ ಎಷ್ಟು ಆದ್ರೆ ನೀವು ಊರ್ ಬಿಸ್ರೆ ಮತ್ತೊಂದ್ ಬರಕ್ಕಿಲ್ಲ ಮತ್ತೊಂದ್ ಬರಕ್ಕಿಲ್ಲ ು ಬೂಟು ಮಾಡ್ಬಿಟ್ಟೆ ಸರ್ಲ ಟಿಕೆಟ್ ಕೊಂಡ್ಬಿಟ್ಟೆ ಊಟ ಬೂಟು ಮಾಡ್ಬಿಟ್ಟೆ ಸರ್ಲ ಟಿಕೆಟ್ ಕೊಂಡ್ಬಿಟ್ಟೆ ಕೂಡ್ಲಿಕ್ಕೂ ಜಾಗ ಇಲ್ಲದೆ ನಿಂತ್ಕೊಂಡ್ ವಾಪಸ್ ಬಂದ್ಬಿಟ್ಟೆ ಬಿಕ್ಕೆ ಬೇರೆ ಆರ್ ಕಾಸು ಯಾರು ಮೂರ್ ಕಾಸು ಕಾಸಲು ಪರ್ಕೊಂಡು ಕಂಗಾಲಾದೆ ಹೊರಟೆ ವಾಪಸ್ ಮೋಜಿನ ಹಾಡು ನಾಚಿಕೆ ಬೇಡ ಕಾಸಿಲ್ ರೀ ಟಿಕೆಟು ಇಲ್ಲದೆ ಎಲ್ಲಿಗೂ ಹೋಗಿ ರ ಈ ಪಾಡು